ಆದೌಳಿ ಪಂತ ಗುರು ಆಕೃತಿ ಸ್ಮರೇತ್ ತ ಪ್ರಣಶ್ಯಂತ ಸ್ಯಂತ ಮನೋರಥ ವೇದ ಶ್ರಪುರೇಕವಾಕ್ಯವಸಾಧಕ ಶಿಷ್ಯಾತಿವತ್ಸಲಾನ್ ಧೀರಾರು ಗುರುವೂನ್ ಭಜೇ ಶರ್ವಾವೃಂದಾರಕಮೌಳಿವೃಂದ ್ರವೃಂದೇ ಆನಂದ ತೀರ್ಥ್ಯ ಶಿರೋಮಣೆ ಸದಾರ ಪ್ರಣಮಿ ನಿತ್ಯ ವೇದವ್ಯಾಸಗುಣಾ ವಿದ್ಯಧೀಶಸವಶ ಮಾಂ ನಿರ ಗತಕ್ಲೇಶ ಕುಶಂ ಹರೇ ನಿಶಂ ಲಕ್ಷ್ಮೀಕರತಲಾ ಭೋಜ ಲಲನೀಯ ಪ್ರಣಮಗ್ರೀವಂ ದೇವತ ಚಕ್ರವರ್ತಿ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿಲಯತಿಪ್ರದ ವಿಬುಧ ಸುರಸೌಖ್ಯಧುಖ ಸತ್ಕಾರಣಾ ವಿತತ ನಮಸ್ತೆ ನಾರಾಯಣಂ ಸುರಗುರು ಜಗದೆಕನಾಥಂ ಭ್ರಿ ಸಕಲಲೋಕನಮಸ್ಕೃತ ತ್ರೈಗುಣ್ಯವರ್ಜಿತಮಜ ವಿಭುಮುರಸಿಂದ್ಯ ನಾರಾಯಣ ನಮಸ್ಕೃತ ನರಂಚ ಸರಸ್ವತೀ ವ್ಯಾಸ ತಯ ಮುದೀರೇ ಶ್ರೀಗುರುಭ್ಯೋ ನಮಃ ಹರಿಭಾರತತ್ಪರ್ಯ ನಿರ್ಣಯ ಆಚಾರ್ಯರು ಹೆಸರೇ ತಿಳಿಸಿಕೊಡುತ್ತೆ ಇದರ ಮಹತ್ವ ಎಷ್ಟು ಅಂತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅದು ಶ್ರೀಮಂತವಾದದ್ದು ಎಷ್ಟು ಶ್ರೀಮಂತಿಕೆ ಅಂತಂದರೆ ಮಹಾಭಾರತಕ್ಕೆ ವೇದಾದ ಪ್ಯುತ್ತಮಂ ಚಕ್ರೆಯ ಮಹಾಭಾರತ ಇದು ವೇದಕ್ಕಿಂತ ಹೆಚ್ಚು ಕಾರಣ ಏನು ಅಂತಲೂ ತೋರಿಸಿಕೊಟ್ಟು ವೇದಕ್ಕಿಂತ ಯಾಕೆ ಹೆಚ್ಚು ಅಂತಂದರೆ ಆಚಾರ್ಯರು ಗೀತಾ ಭಾಷೆಯದ ಆದಿಯಲ್ಲಂತಾರೆ ಭಗವಂತ ಮಾತ್ರ ಕಂಡ ಭಗವಂತನ ಬುದ್ಧಿಯಲ್ಲಿರುವ ಭಗವಂತನನ್ನು ಪೂರ್ಣ ಚಿತ್ರಣ ಮಾಡಲಿಕ್ಕಾಗೋಲ್ಲ ವೇದಗಳಿಗೂ ಕೂಡ ಯಥೋ ವಾಚೋ ನಿವರ್ತಂತೆಯೇ ಅಪ್ರಾಪ್ಯ ಮನಸಾಸಹ ಭಗವಂತನ ಒಂದೊಂದು ಗುಣವನ್ನು ಕೂಡ ಪೂರ್ಣ ಚಿತ್ರಣ ಮಾಡಲಿಕ್ಕಾಗೋಲ್ಲ ನಮ್ಮ ಕೈಯಲ್ಲಿ ಎಂತ ಚಿತ್ರಣ ಮಾಡುತ್ತವೆ ವೇದಗಳು ಅಂದ ಮೇಲೆ ಭಗವಂತನ ಬುದ್ಧಿ ಅಪಾರವಾದದ್ದು ಅಲ್ಲಿ ಏನಿದೆ ಅಂತ ಹೇಳಲಿಕ್ಕಾಗಲ್ಲ ಅಲ್ಲಿ ಇರುವ ವೇದಾದಿಗಳಲ್ಲಿ ಆ ವಿಚಾರವೂ ಮಹಾಭಾರತದಲ್ಲಿ ಸೇರಿಕೊಂಡು ಮಂತ್ರಾಲಿ ಪ್ರಭು ಅವರು ಪ್ರಾಥಸಂಕಲ್ಪ ಗದ್ಯದಲ್ಲಿ ಇದೇ ಮಾತನ್ನೇ ಆಡಿದ್ರು ವೇದೋಕ್ತ ತದನುಕ್ತ ಭಾರತೋಕ್ತ ಆಚಾರ್ಯರು ಗುಣಗಳನ್ನು ಉಪಾಸನೆ ಮಾಡುತ್ತಾರೆ ರೂಪಗಳನ್ನು ಚಿಂತನೆ ಮಾಡುತ್ತಾರೆ ಅದು ಎಲ್ಲೆಲ್ಲಿ ಹೇಳಲ್ಪಟ್ಟಿದೆ ಅಂತ ಅದರ ಪ್ರಮಾಣಗಳನ್ನು ಹೇಳುವಾಗ ವೇದೋಕ್ತವಾದದ್ದು ಅಲ್ಲೂ ಹೇಳದೆ ಇರೋದು ಭಾರತದಲ್ಲಿ ಹೇಳಿದೆ ಅದನ್ನು ಅಲ್ಲೂ ಹೇಳದೇ ಇರೋದು ಸಂಪ್ರದಾಯದಲ್ಲಿ ಬಂದಿದೆ ಅಂತ ಹೀಗೆಲ್ಲ ಮಾತಾಡ್ತಾರೆ ಅದರೊಕ್ತ ಸಂಪ್ರದಾಯ ಆಗದ ಸ್ವೇತರ ವಿಶೇಷ ಶಕ್ತಿ ವಿಶೇಷಾಭ್ಯ ಮಂತ್ರಾಲಯ ಪ್ರಭುಗಳಾಡಿದ ಶಬ್ದ ಹೀಗಾಗಿ ಮಹಾಭಾರತದ ವೈಶಿಷ್ಟ್ಯ ಅಂತಂದರೆ ಇದೇನು ವೇದಕ್ಕಿಂತಲೂ ಮಿಗಿಲಾದದ್ದು ಅಂತಹ ಅತ್ಯುತ್ಕೃಷ್ಟವಾದಂತಹ ಗ್ರಂಥ ಅದರಲ್ಲಿ ಮಹತ್ವನೂ ಇದೆ ಭಾರನೂ ಇದೆ ವಿಸ್ತೂಲವಾಗಿ ನೋಡೋದಾದರೆ ಅತ್ಯುನ್ನತವಾದ ಈ ವಿಚಾರವನ್ನು ಚಿತ್ರಣ ಮಾಡುತ್ತಾರೆ ಭಗವಂತನ ಬುದ್ಧಿಯಲ್ಲೇ ಇರುವ ಮಹತ್ವಪೂರ್ಣವಾದ ವಿಚಾರವನ್ನು ಭಗವಂತನ ಗುಣಾದಿಗಳನ್ನೇ ಚಿತ್ರಣ ಮಾಡಿದ್ದಾರೆ ನಮ್ಮ ಜೀವನದಲ್ಲೂ ಕೂಡ ಯಾವುದು ಅತ್ಯುನ್ನತವಾದ ಮೌಲ್ಯಭರಿತ ವಿಚಾರಗಳು ಅದೆಲ್ಲ ಇಲ್ಲಿ ಚಿತ್ರಣ ಆಗಿದೆ ಅದರಿಂದ ಮಹತ್ವ ಇದೆ ಭಾರ ಇದೆ ಅದು ಹೊರಗಿನಿಂದಲೂ ಭಾರ ಇದೆ ಕಾರಣ ಅಷ್ಟು ಭಾರತ ಗ್ರಂಥ ಇನ್ನೊಂದಿಲ್ಲ ಇವತ್ತು ನಮಗೆ ಉಪಲಬ್ಧವಾಗುವ ಎಲ್ಲಾ ಕೃತಿಗಳ ಮಧ್ಯದಲ್ಲಿ ಅತ್ಯುನ್ನತವಾದ ಅತಿ ಹಿರಿದಾದ ಕೃತಿ ಅಂತಂದರೆ ಅದು ಮಹಾಭಾರತ ಲಕ್ಷ ಶ್ಲೋಕ ಸಂದರ್ಭವಾದದ್ದು ಮನುಷ್ಯಮಾನಕ್ಕೆ ಒಟ್ಟಾರೆ ಅರವತ್ತು ಲಕ್ಷ ಶ್ಲೋಕ ಸಂದರ್ಭ ಅದು ಮೇಲೆ ಕೆಳಗೆ ಎಲ್ಲ ಹಂಚಿ ಲೋಕಗಳಿಗೆ ಮನುಷ್ಯ ಲೋಕಕ್ಕೆ ಉಳುಕೊಂಡಿದ್ದು ಒಂದು ಲಕ್ಷ ಶ್ಲೋಕ ಮಾತ್ರ ಅಲ್ಲಿ ಏನೇನೋ ಗಲಭಿಲಿ ಆಗ ಹೋಗಿದೆ ಅಂತ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲೇ ಆಚಾರ್ಯರು ಖಚಿತ ಗ್ರಂಥ ಅನುಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕುಚಿತನ್ಯಥ ಏನೇನೋ ಅನ್ಯಾಯಗಳನ್ನು ನಡೆದು ಹೋಗಿತ್ತು ನಮ್ಮ ಕಾಲಕ್ಕೆ ಅದಕ್ಕೆ ಅಹಲಿನ ನಿರ್ಣಯ ಅನ್ನುವಚ್ ಭಗವಂತ ಆದೇಶ ಕೊಟ್ಟಿದ್ದರಿಂದ ಬಾದರಾಯಣ ರೂಪದಿಂದ ನಾವಿಲ್ಲಿ ವ್ಯಾಖ್ಯಾನ ಮಾಡಿದ್ದೇವೆ ಅಂತ ಹೀಗೆ ಮಹತ್ವ ಮತ್ತು ಭಾರ ಎರಡರಿಂದ ಮಹತ್ವಾ ಭಾರವತ್ವಾಚ್ಯ ಮಹಾಭಾರತ ಮುಚ್ಚತೆ ಇದನ ಮಹಾಭಾರತ ಅಂತ ಹೀಗೆ ಕಲಿಸಿಕೊಳ್ಳುವಂತಹ ಅತ್ಯುತ್ಕೃಷ್ಟವಾದಂತಹ ಗ್ರಂಥ ಏನಿದೆ ಇದನ್ನು ಶ್ರವಣ ಮಾಡುವವರಿಗೆ ಪ್ರತಿ ಪದ್ಯ ಹತ್ತು ದೃಷ್ಟಿಕೋನದಿಂದ ನೋಡಬೇಕಾಗುತ್ತೆ ಹತ್ತತ್ತು ಅರ್ಥಗಳು ಕಮ್ಮಿ ಎಂದು ಇದ್ದಾರೆ ಹತ್ತು ಬಾರಿ ಅವಲೋಕನ ಮಾಡಿದರೂ ಹೊಸ ವಿಷಯ ಕಾಣುತ್ತೇವೆ ನೋಡುವ ದೃಷ್ಟಿಕೋನ ಬೇರೆ ಬೇರೆ ಇದೆ ಬೇರೆ ಬೇರೆ ತರಹದ ಸ್ತರಹದ ಅಧಿಕಾರಿಗಳಿಗೆ ಹೇಳ್ತಾರೆ ಕೆ ಮೊದಲು ಮನ್ವಾಧಿಕೆ ಚಿಬ್ಬ್ರವತೆ ಶಾಸ್ತ್ರೀಕಾದಿ ತಥಾಪರೆ ತಥೋಪರಿಚರಾಧ್ಯೆ ಭಾರತ ಪರಿಚಕ್ಷತೆ ಮಹಾಭಾರತ ಅಂದರೆ ಕೌರವರ ಪಾಂಡವರ ಚರಿತ್ರೆ ಅಂದರೆ ಒಳ್ಳೆಯವರಿಗೆ ಕೆಟ್ಟವರಿಗೆ ಸಂಘರ್ಷ ನಡೆದಾಗ ಅಲ್ಲಿರುವ ಒಳ್ಳೆಯವರಿಗೆ ಜಯ ಆಗತ್ತೆ ಅಂದ್ರೆ ಏನರ್ಥ ಅಲ್ಲಿರುವ ಸ್ವಲ್ಪ ಮೌಲ್ಯವನ್ನು ನೋಡ್ತಾ ಹೊಟ್ಟರೆ ಒಳ್ಳೆತನಕ್ಕೂ ಕೆಟ್ಟತನಕ್ಕೂ ಜಗಳ ಆಗ್ತಾನೇ ಇರುತ್ತೆ ಒಳ್ಳೆಯತನಕ್ಕೆ ಜಯ ದೊರೆಯುತ್ತೆ ಮೊದಲು ಸ್ವಲ್ಪ ಅಪಮಾನಾದಿಗಳಾಗಬಹುದು ದುಃಖ ಆಗ್ಬಹುದು ಆದರೆ ಆಮೇಲೆ ಜಯ ಇದೆ ಇದು ಅಂದರೆ ಮೊದಲು ಪಾತ್ರಗಳನ್ನು ಮಾತ್ರ ನೋಡೋದು ಆಮೇಲೆ ಅಲ್ಲಿರುವಂತಹ ಮೌಲ್ಯಗಳನ್ನು ನೋಡೋದು ಇನ್ನೂ ಆಳಕ್ಕಿಳಿದಾಗ ಪ್ರತಿ ಹಂತದಲ್ಲೂ ಭಗವಂತನನ್ನು ಅದು ಔಪರಿಚರ ಕ್ರಮ ಹೀಗೆ ಒಂದೊಂದು ಹಂತ ತಲುಪಿ ಅದನ್ನು ಪೂರ್ಣ ಮಟ್ಟದಲ್ಲಿ ಕೇಳಿ ಮತ್ತೊಂದು ಮತ್ತೊಂದು ಹಂತಗಳಿಗೆ ಹೋಗಬೇಕು ನಾವು ಪೂರ್ಣ ಚರಿತ್ರೆಯ ಗೊತ್ತಿಲ್ಲ ಅಂತ ಆದರೆ ಕಾರಣ ತುಂಬ ದೊಡ್ಡ ಕೃತಿ ಸಂ ದಿನದಲ್ಲಿ ಎಷ್ಟು ಸಮಯ ಹಾಕಬಹುದು ಇಡೀ ದಿನ ಕೂತು ಕೇಳ್ತೇವೆ ಅಂತ ಆಗೋಲ್ಲ ಅವು ಕೊಡ್ಲಿಕ್ಕೆ ಆಗೋಲ್ಲ ಬರುತ್ತೆ ಬೆನ್ನೋವು ಬರುತ್ತೆ ಕೊಡ್ಲಿಕ್ಕೆ ಕೆಲವು ಕಾಲ ಅಷ್ಟೊತ್ತಿನಲ್ಲೂ ಬುದ್ಧಿ ಅಲ್ಲೇ ಕಷ್ಟ ಇದೆ ಹಿಂದಿನ ಮರ್ತು ಬಿಟ್ಟಿರ್ತೇವೆ ಮುಂದಿಂದು ಗೊತ್ತಿರೋಲ್ಲ ತುಂಡು ಪಂಚೆಯನ್ನು ಕಚ್ಚೆ ಹಾಕಿದಂತೆ ಹಿಂದ್ಗಡೆ ಕಚ್ಚೆ ಸಿಗಿಸಿದ ಮುಂದ್ಗಡೆ ನರಿಗೆ ಬಿಚ್ಚೊಯ್ತು ಮುಂದ್ಗಡೆ ನರಿಗೆ ಹಾಕಿದ ಹೆಚ್ಚುಗಡೆ ಕಚ್ಚೆ ಬಿಚ್ಚೊಯ್ತು ನಮ್ಮ ಬುದ್ಧಿ ಅಷ್ಟು ತುಂಡು ಬಟ್ಟೆಯಿಂದ ತುಂಡು ಬುದ್ಧಿ ಹೀಗಾಗಿ ನಾವು ಪೂರ್ಣ ಧಾರಣೆ ಮಾಡ್ತೇವೆ ಅಂತ ಆಗೋಲ್ಲ ಧಾರಣನೆ ಮಾಡಿದೆ ಹಿಂದೆ ಮುಂದೆ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇದ ಹೀಗೇ ನಿರ್ಣಯ ಮಾಡಬೇಕು ಅಂತ ಗೊತ್ತಾಗೋದು ಹೇಗೆ ವಿಚಿತ್ರ ವಿಚಿತ್ರವಾದ ಪಾತ್ರಗಳಿದ್ದಾವೆ ಯಾವುದು ಹೆಚ್ಚು ಯಾವುದು ಕಮ್ಮಿ ಎಲ್ಲವೂ ಸಮಾನವ ಯಾವ ದೃಷ್ಟಿಕೋನದಿಂದ ಭಾರತ ಏನು ಮಧ್ಯದಲ್ಲಿ ಬೇರೆ ಬೇರೆ ಅನೇಕ ಉಪಾಖ್ಯಾನಗಳಿದ್ದಾವೆ ಮೂಲ ಪ್ರಕರಣ ಮರ್ತೇ ಹೋಗುತ್ತೆ ವರಪರವಾದಗಳ ಚರಿತ್ರೆ ಕೇಳುವಾಗ ಯಾವ ಗುರಿಯಿಂದ ಇಡೀ ಭಾರತವನ್ನು ಕೇಳಬೇಕು ಹರಿವಂಶದಲ್ಲಿ ಬಾದರಾಯಣ ದೇವರೇ ಅಂತಾರೆ ಅದನ್ನು ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೆ ತಥಾ ಇವ ಮಹಾಭಾರತದ ಖಿಲಭಾಗ ಆ ಖಿಲಭಾಗದ ಮೂರೂಪರ್ವಗಳಲ್ಲೂ ಈ ಮಾತಿದೆ ಭಾರತೆ ತಥಾ ಆದರೂ ಅಂತ್ಯಚ ಮಧ್ಯೆ ಚ ವಿಷ್ಣು ಸರ್ವತ್ರಗೀಯತೆ ವಿಷ್ಣುವೇ ಇಲ್ಲೆಲ್ಲ ಪ್ರತಿಪಾದ್ಯನಾದವನು ಅಂತ ಹಾಗೆ ನಮಗೆ ಅರ್ಥ ಆಗುವುದೇ ಇದನ್ನೆಲ್ಲ ಅರ್ಥ ಮಾಡಿಸಿಕೊಡುವ ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ಪರಿಚಯ ಮಾಡಿಸಿಕೊಡುವ ಗುರುಗಳ ಅಗತ್ಯ ಇದೆ ಅದು ಸನ್ನಿಹಿತ ಶಿಷ್ಯರಿಗೆ ಮಾತ್ರ ಇದ್ದಾಗ ಹೇಳ್ತಾರೆ ಎದುರುಗಡೆ ಕೂತವ್ರಿಗೆ ಎದುರಿಗಿದ್ದಾಗ ಮಾಧ್ಯಮ ತಿಳಿಸಬಹುದು ಆದರೆ ತಾವು ಇಲ್ಲದೇ ಇದ್ದಾಗಲೂ ಭೌತಿಕವಾಗಿ ಎಲ್ಲರಿಗೂ ಕಾಣದೇ ಇದ್ದಾಗಲೂ ಕೂಡ ಅನುಕೂಲ ಮಾಡಿಕೊಡಬೇಕು ಅಂತಂದರೆ ಗ್ರಂಥ ರೂಪದಲ್ಲಿ ಅದನ್ನು ಗ್ರಥಲ ಮಾಡಿದಾಗ ಆ ಶಬ್ದರಾಶಿ ಅಸನ್ನಿಹಿತ ಶಿಷ್ಯರಿಗೂ ತತ್ವಜ್ಞಾನವನ್ನು ಕೊಡುತ್ತೆ ಈ ಮಹೋಪಕಾರವನ್ನು ಆಚಾರ್ಯರು ಮಾಡಿದ್ರು ಮಹಾಭಾರತ ಗ್ರಂಥಕ್ಕೆ ಅದು ಯತ್ಪರ ಅದರ ತಾತ್ಪರ್ಯ ಅದು ತತ್ಪರ ಯತ್ಪರ ಅದು ತತ್ಪರ ಇಂಥ ಭಗವಂತನನ್ನೇ ಹೇಳಿಕೊರಟಿದೆ ತತ್ವಮಸೆನೇ ತತ್ವ ಅಂತೀವ ಭಗವಂತ ಅವನೇ ಅವನ ಪರವಾಗಿದೆ ಭಗವಂತನ ಪರವಾಗಿದೆ. ಇದೆ ಅಲ್ಲೇ ತಾತ್ಪರ್ಯ ಇದೆ ಅನ್ನೋ ಸಂದೇಹ ಪಡಬೇಕಾಗಿಲ್ಲ ಅಲ್ಲೇ ತಾತ್ಪರ್ಯ ಇದೆ ಅಂತ ನಿರ್ಣಯ ಮಾಡಿ ತೋರಿಸಿಕೊಡ್ತೇವೆ ಅಂತ ಆಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ನಾಮಕರಣ ಮಾಡಿದರು ಇದರ ಶ್ರೀಮಂತಿಕೆ ವೇದಕ್ಕಿಂತ ಹೆಚ್ಚುಗಾರಿಕೆ ಇದರಲ್ಲಿ ಋಷಿ ನಿರೂಪಣೆಯಲ್ಲಿ ವೇದಕ್ಕಿಂತ ಹಿರಿದಾದು ಅಲ್ಲಿ ಮಹತ್ವ ಇದೆ ಅತ್ಯಂತ ಪೂಜ್ಯವಾದಂತಹ ಭಗವಂತನ ಚಿತ್ರಣ ಮಾಡುತ್ತಾರೆ ಅವನ ಸರ್ಗಿಯಾಗಿ ತಳೆದರೆ ಅವನ ಭಕ್ತಿರೇಕದಿಂದಾಗಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಮೋಕ್ಷ ಪಡಿತೇವೆ ಅಂತಹ ಗ್ರಂಥ ಇದಕ್ಕೆ ಅಧಿಕಾರಿಗಳು ಹತ್ತನೇ ಅಧ್ಯಾಯದಲ್ಲಿ ಆಚಾರ್ಯ ತಿಳಿಸಿಕೊಟ್ಟಂತೆ ದೇವತೆಗಳು ಅಧಿಕಾರಿಗಳು ಬ್ರಹ್ಮರುದ್ರಾದಿಗಳು ಅಲ್ಲಿ ಬ್ರಹ್ಮಾಪುತ ಪೂರ್ಣ ಬೃಹಸ್ಪತಿ ಅಧ್ಯಗೂ ಪೂರ್ಣ ಅರ್ಥ ಆಗಿಲ್ಲ ಅಂತ ಮಹಾಭಾರತ ಇಷ್ಟು ಉತ್ಕೃಷ್ಟವಾದ ಭಗವಂತ ಅತ್ಯಂತ ಕಾರುಣ್ಯದಿಂದ ನಮಗು ಮಾಡಿಕೊಟ್ಟ ವೇದಾನಾಧಿಕಾರಿಗಳಿಗೂ ಕೂಡ ಇದನ್ನು ತಿಳಿದಿದೆ ವೇದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅಂಥವರು ಇದನ್ನು ಸರಿಯಾದ ಕ್ರಮದಿಂದಾಗಿ ಶ್ರವಣ ಮಾಡಲಿ ಅಧ್ಯಯನ ಮಾಡಲಿ ಅಂತ ಹೇಳಿದೆ ಮತ್ತು ವೇದವನ್ನು ಕೂತು ಕೇಳಿ ಅರ್ಥ ಕೂಡ ಶ್ರವಣ ಮಾಡಬಾರದು ಅನುಪೂರ್ವಿಯನ್ನು ಕೇಳಿ ಆ ಅನುಪೂರ್ವಿಯಿಂದಾಗಿ ಅರ್ಥ ಕೇಳಬಾರದು ಮಹಾಭಾರತ ಈ ಆನುಪೂರ್ಮಿ ಕೇಳಿ ಅದರ ಅರ್ಥ ಶ್ರವಣ ಮಾಡಬಹುದು ಅಷ್ಟೇ ಆ ಅರ್ಥಕ್ಕೆ ಮಾತ್ರ ವಿಧಾನ ಮಾಡಿತ್ತು ಈಗೆಲ್ಲ ಅದೆಲ್ಲ ತಳಹಟ್ಟೆ ಹೊರಟಿದೆ ಏನಂತ ಭಾರತ ರಾಮಾಯಣ ಮತ್ತು ಭಾಗವತಾದಿಗಳನ್ನು ಬ್ರಾಹ್ಮಣ ಸ್ತ್ರೀಯರು ಅಧ್ಯಯನ ಮಾಡಬಹುದು ಹಿಂದಿಲ್ಲ ಮುಂದಿಲ್ಲ ವಾಕ್ಯವನ್ನು ಸಿಕ್ಕಿದೆ ಅದು ಆ ಟಿಪ್ಪಣಿಕಾರರೇ ಅದನ್ನು ಹೇಳಿ ಉಲ್ಲೇಖ ಮಾಡಿದ್ದಾರೆ ತತ್ರಾಪಿ ಬ್ರಾಹ್ಮಣಿ ನಾರಿ ಪಟೇದ್ ಗ್ರಂಥ ಪುರಸ್ವರ ಯಾವ ಸಂಪ್ರದಾಯವೂ ಇಲ್ಲ ಅದಕ್ಕೆಲ್ಲ ವಿರುದ್ಧವಾಗಿ ದೊಡ್ಡವರನ್ನು ಮೀರಿ ಈಗೆಲ್ಲ ಕೆಲವು ವಾದಗಳು ಹೊರಟಿದ್ದಾರೆ ಅವರು ಅಧ್ಯಯನ ಮಾಡಿರೋಲ್ಲ ತಾತಾವೇ ಕಲ್ಪನೆ ಮಾಡಿಕೊಂಡು ಇಂತಹದ್ದೆಲ್ಲ ಹರಡಿಸ್ತಾರೆ ಅಂಥದ್ದೆಲ್ಲ ಕೆಲವು ನಡೆಯುತ್ತೆ ಏಕೆಲ್ಲ ಹೆಚ್ಚು ಕಿವಿ ಕೊಡಬೇಕಾಗಿಲ್ಲ ದೊಡ್ಡವರಲ್ಲಿ ನಮ್ಮಲ್ಲಿ ಏನು ಪದ್ಧತಿ ಬಂದಿದೆ ಏಕದೇಶಿಯ ಪುರೋತ್ತೇತು ನಟು ಗ್ರಂಥ ಪುರಸರೇ ಅಂತ ಆಚಾರ್ಯರೇ ತಮ್ಮ ಶ್ರೀಮದ್ ಭಾಷ್ಯದಲ್ಲಿ ತಿಳಿಸಿದಂತೆ ಇವತ್ತು ಆಚರಣೆಯಲ್ಲಿದೆ ಅದೇ ಕ್ರಮದಲ್ಲೇ ನಡ್ಕೊಂಡು ಹೋಗಬೇಕು ಮಹಾಭಾರತ ಭಾಗವತ ಮುಂತಾದ ಪುರಾಣಗಳನ್ನ ಅಧ್ಯಯನ ಮಾಡಬಾರದು ಗ್ರಂಥ ಇಟ್ಟುಕೊಂಡು ಸ್ತ್ರೀಯರು ಶುದ್ರರು ಮುಂತಾದವರೆಲ್ಲ ಮತ್ತೇನು ಮಾಡಬಹುದು ಅವರು ಅವಶ್ಯವಾಗಿ ಶ್ರವಣ ಮಾಡಬಹುದು ಅದರ ಅರ್ಥವಾಚನವನ್ನು ಮಾಡ್ತಾ ಇದ್ದಾಗ ಕೂತು ಅದರ ಅರ್ಥವನ್ನು ಕೇಳಿ ಮನನ ಮಾಡಿ ಆ ವಿಚಾರದ ನಿರ್ಧಾರ ಮಾಡಲಿಕ್ಕೆ ಇದಕ್ಕೆಲ್ಲ ಅಧಿಕಾರಿಗಳು ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ತ್ರಯೀನ ಶ್ರುತಿಗೋಚರ ಇತಿ ಭಾರತವಾಖ್ಯಾನಂ ಅವರಿಗೆ ಕಿವಿ ಮೇಲೆ ಬೀಳಬಾರದು ಇತಿ ಭಾರತವಾಖ್ಯಾನಂ ಕೃಪಯಾ ಮುನಿನಾಕೃತ ಅರ್ಥಶ್ರವಣ ಉದ್ದೇಶದಿಂದ ಕಿವಿ ಮೇಲೆ ಬೀಳೇಬಾರದು ವೇದ ಇದಕ್ಕೇನು ಅರ್ಥ ಇರಬಹುದು ಅಂತ ಕೇಳಿಸ್ಕೊತೇವೆ ಹಾಗೆ ಕೇಳಿಸ್ಕೋಬಾರದು ಎಲ್ಲೋ ಪಾರಾಯಣ ಮಾಡ್ತಿರ್ತಾರೆ ಕಿವಿ ಮೇಲೆ ಬಿದ್ದರೆ ಬೇರೆ ಇಲ್ಲಿ ವಾಚನ ಮಾಡಿದಾಗ ಅರ್ಧಶ್ರವಣದ ಉದ್ದೇಶದಿಂದಲೇ ಹೇಳ್ತಾರೆ ಹಾಗೆಲ್ಲಾನ ವೇದಶ್ರವಣ ನಡೀತಿತ್ತು ಅಂದರೆ ಸ್ತ್ರೀಯರು ಶೂದ್ರರು ಕೂಡಬಾರದು ಆಸಭೆ ಆದರೆ ಭಾರತ ಹಾಗೆ ಅರ್ಥವಾಚನ ನಡೆಸುವ ಕ್ರಮದಲ್ಲಿ ಹೇಳ್ತಾ ಇದ್ದರೆ ನಾರಾಯಣಂ ಸರೋವರಂ ಹೇಳ್ತಾ ಇದ್ದರೆ ಕೂತು ಕೇಳಬಹುದು ನೋಡಿ ಈ ಶಬ್ದಕ್ಕೆ ಅರ್ಥ ಈ ಅರ್ಥ ವಾಚನ ಮಾಡುವ ಅಧಿಕಾರಿ ಸರಿಯಾಗಿ ಹೇಳ್ತಾ ಇದ್ದರೆ ಕೂತು ಕೇಳಬಹುದು ಕೂತು ಕೇಳಬೇಕು ಸ್ತ್ರೀಯರು ಶೂದ್ರರು ಎಲ್ಲರೂ ಕೇಳಬೇಕು ಅದು ಅಂಥ ಉತ್ಕೃಷ್ಟವಾದಂತಹ ವಿಸ್ತಾರವಾದ ಅಧಿಕಾರದ ಪರಿಧೆಯನ್ನು ಹೊಂದಿರುವಂತಹ ಬ್ರಹ್ಮರುದ್ರಾದಿಗಳು ಮುಖ್ಯಾಧಿಕಾರಿಗಳು ಅಲ್ಲಿಂದ ಹಿಡಿದು ಸ್ತ್ರೀ ಶುದ್ರರ ತನಕವೂ ಕೂಡ ಅಧಿಕಾರವನ್ನು ಕೊಟ್ಟು ಅದರಿಂದ ಧರ್ಮಜ್ಞಾನ ಆಗಲಿ ಧರ್ಮಾನುಷ್ಠಾನವನ್ನು ಮಾಡ್ತಾ ಅಂತಃಕರಣ ಶುದ್ದಿಯಿಂದ ಭಗವಂತನ ಗುಣಗಳನ್ನು ಸರಿಯಾಗಿ ತಿಳಿದಿ ಭಗವಂತನಲ್ಲಿ ಪ್ರೇಮಾತಿಶಯ ಅನ್ನುವ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಕಂಡು ಸಂಸಾರವನ್ನು ಕಳ್ಕೊಳ್ಳಿ ಅನೇಕ ದುಃಖ ಕೂಪ ಇತ್ತು ಮೋಹಮತಾದಿಗಳ ಕೂಪ ಇದನ್ನು ದೃಷ್ಟಿಯಿಂದಾಗಿ ಮಹಾಭಾರತದ ರಚನೆಯಾಗಿದೆ ಆ ರಚನೆಯಾದರೂ ಅದಕ್ಕೆ ಅಪಾರ್ಥ ಕಲ್ಪನೆ ಮಾಡಿಕೊಂಡಾಗ ಹಾಳಾಗಬಾರದು ಅಂತ ಆಚಾರ್ಯರು ವೇದವ್ಯಾಸದೇವರ ಅಪಣೆಯಂತೆ ಪಾರಾಶರ್ಯ ಪರತತ್ವ ಪ್ರಸಿದ್ಧ ತಾತ್ಪರ್ಯಾಂ ಪರಮಂ ಭಾರತ ವ್ಯಕ್ತ ನ್ಯೂನತ್ಯಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ ಇವರೇ ಅತ್ಯಂತ ಧನ್ಯರು ಇವರೇ ಅದನ್ನು ಮಾಡಿಕೊಡ್ಬೇಕು ಅಂತ ಆಚಾರ್ಯರಿಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಆದೇಶವನ್ನು ಕೊಟ್ಟು ಪಾದರಾಯಣ ದೇವರೇ ಗ್ರಂಥಕರ್ತೃಗಳೇ ನೀ ವ್ಯಾಖ್ಯಾನ ಮಾಡಪ್ಪ ಅಪಾರ್ಥ ಮಾಡಿದ್ದಾರೆ ಬಹಳ ಇದಕ್ಕೆ ಈ ವ್ಯಾಖ್ಯಾನ ಮಾಡುವಂತ ಅವರ ಕೈಯಲ್ಲಿ ಆದೇಶ ಕೊಟ್ಟು ಮಾಡಿಸುತ್ತಾರೆ ಸರ್ವಕ್ಷಿಷ್ ಕಾಮುಣಿಗಳು ಅಜ್ಞಾನ ಲೇಷ ಇಲ್ಲದೆ ಇರುವಂತಹ ನಮ್ಮ ಭಗವತ್ಪಾದರು ಅದಕ್ಕೆ ವ್ಯಾಖ್ಯಾನಾತಿಶಯವನ್ನು ಮಾಡುತ್ತಾ ಮೂರು ಅಧ್ಯಾಯಗಳಲ್ಲಿ ಆರಂಭದಲ್ಲಿ ಸಕಲ ಶಾಸ್ತ್ರಗಳನ್ನು ಕೂಡ ಹಾಗೆ ನಿರ್ಣಯಿಸಬೇಕು ಅದೊಂದೇನೋ ಹೇಳುತ್ತೆ ಇದೊಂದೇನೋ ಹೇಳುತ್ತೆ ಅವರೊಂದು ಹೇಳ್ತಾರೆ ಇವರೊಂದು ಹೇಳ್ತಾರೆ ಬೇರೆ ಬೇರೆ ಆಗಮಗಳಿದ್ದಾವೆ ಅಲ್ಲೂ ಇಲ್ಲೂ ವಿರೋಧ ಕಾಣುತ್ತೆ ನಿಮ್ಮಲ್ಲೂ ತಪ್ಪು ಕಾಣುತ್ತೆ ಅವರಲ್ಲೂ ತಪ್ಪು ಕಾಣುತ್ತೆ ಅದೇನು ಸರಿ ಇದೇನು ಏನೇನೋ ಹುಚ್ಚು ಹುಚ್ಚು ಹಂಚೆ ಹೊಡೆಯುವವರಿಗೆ ವೇದಶಾಸ್ತ್ರಗಳನ್ನ ಯಾವ ಕ್ರಮದಲ್ಲಿ ನೋಡಬೇಕು ಅದಕ್ಕೆ ವಿರುದ್ಧವಾದ ಆಗಮಗಳನ್ನೇ ಹಾಕಿ ನೋಡಬೇಕು ಇಲ್ಲೂ ಕೂಡ ಏನಾರ ಸಂದಿಗ್ಧವಾದ ಪ್ರಸಂಗಗಳಿದ್ರೆ ಅಪಾರ್ಥ ಬರುವ ಪ್ರಸಂಗ ಇದ್ರೆ ಯಾವ ರೀತಿಯಲ್ಲಿ ನಿರ್ಣಯ ಕೈಗೊಳ್ಳಬೇಕು ಅದಕ್ಕೆ ಸ್ಥೂಲವಾದ ಕ್ರಮದಿಂದಾಗಿ ಸಮಗ್ರ ವಿಚಾರಗಳು ಎಲ್ಲಿ ವೇದಶಾಸ್ತ್ರಗಳಿಗೆ ತಾತ್ಪರ್ಯ ಅಲ್ಲಿ ಪ್ರತಿಪಾದನೆ ಮಾಡುವ ಮುಖ್ಯಾಂಶಗಳು ಯಾವುದು ಸಾಧಕನಾಗೆ ಹೇಳಿಕೊಡುವಂತಹ ಅಂಶಗಳು ಯಾವುದೇ ಯಾವುದು ಇಲ್ಲಿ ಪ್ರಧಾನ ತತ್ವ ಯಾವುದು ಅಂಗತತ್ವಗಳು ಯಾವುದು ಇದನ್ನೆಲ್ಲವನ್ನೂ ಕೂಡ ಮೊದಲಿಗೆ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಮೊದಲನೇ ಅಧ್ಯಾಯದಲ್ಲಿ ಪೂರ್ಣ ಅದನ್ನು ಮೀಸಲಿಡ್ತಾರೆ ಎರಡನೇ ಅಧ್ಯಾಯದಲ್ಲಿ ಸ್ವಾಖ್ಯೋದ್ದಾನ ಅಂತ ಕ್ರಮದಿಂದಾಗಿ ಮಹಾಭಾರತದ ವಾಕ್ಯಗಳನ್ನೇ ತಿಳಿದು ಭಾರತದಲ್ಲಿ ಇದೆಲ್ಲ ಇದೆಬಿಟ್ಟಿ ಭಾರತದಲ್ಲೇ ಈ ಎಲ್ಲ ಅಂಶಗಳ ನಿರೂಪಣೆ ಇದೆ ಭಾರತದ ವಾಕ್ಯಗಳಿಂದಲೇ ಅದನ್ನು ತೋರಿಸಿಕೊಡ್ತೇವೆ ಅಂತ ತೋರಿಸಿ ಆಮೇಲೆ ಸರ್ಗಾನುಸರ್ಗ ಪ್ರಲಯ ಪ್ರಾದುರ್ಭಾವ ಅಂತ ಅಂದರೆ ಸೃಷ್ಟಿಯಾದಿಯಿಂದ ಹಿಡಿದು ಲಯದ ತನಕ ಏನೇನು ನಮ್ಮ ಮಹಾಭಾರತಾದಿಗಳಲ್ಲಿ ಮಾಡಿದ ಚಿತ್ರಣ ಇದೆ ವೇದಶಾಸ್ತ್ರಗಳಲ್ಲಿ ಭಾರತ ಪುರಾಣಾದಿಗಳಲ್ಲಿ ಮಾಡಿದಂತಹ ಸೃಷ್ಟಿಸ್ಥಿತಿಯಾದಿ ಕ್ರಮಗಳ ಚಿತ್ರಣ ಇದೆ ಅಲ್ಲಿ ಭಗವದ್ ರೂಪದ ಪ್ರಾದುರ್ಭಾವಾದಿಗಳ ಚಿತ್ರಣ ಇದೆ ಅದೇ ಅತ್ಯಂತ ಸಮಂಜಸ ಅಂತ ಅದಕ್ಕೆ ನಿರ್ಣಯವನ್ನು ಕೊಡ್ತಾ ಕೊಡ್ತಾ ದಶಾವತಾರದ ವರ್ಣನೆಯನ್ನು ನೆಪ ಮಾಡಿ ವರಹರೂಪ ಅದು ಎರಡೂ ರಾಹುರೂಪಗಳು ಅದು ಯಾವಾಗ ಯಾವಾಗ ಬಂದು ಎಲ್ಲದರ ಬಗ್ಗೆ ನಿರ್ಣಯವನ್ನು ಕೊಡ್ತಾ ರಾಮಾವತಾರದ ಚಿತ್ರಣದ ತನಕ ಬಂದು ರಾಮಾವತಾರವನ್ನು ವಿಸ್ತಾರವಾದ ಕರ್ಮದಲ್ಲಿ ಚಿತ್ರಣ ಮಾಡಿದ್ದಾರೆ ಮೂರನೇ ಅಧ್ಯಾಯದ ಕಡೇ ಭಾಗದಿಂದ ಒಂಬತ್ತನೇ ಅಧ್ಯಾಯ ಮುಗಿಯುವ ಪರ್ಯಂತರ ಸಮಗ್ರ ರಾಮಾಯಣ ಕಥಾಕ್ಕೆ ಎಲ್ಲೂ ಬಾಧಕ ಇದ್ದಂತೆ ಕಲ್ಪಕಲ್ಪಾಂತರದಲ್ಲಿ ಉಕ್ತವಾದವುಗಳನ್ನು ಎಲ್ಲ ಚರಿತ್ರೆಗಳನ್ನು ಇಟ್ಟುಕೊಂಡು ರಾಮಚರಿತ್ರೆಯನ್ನು ಯಾವ ಕ್ರಮದಲ್ಲಿ ತಿಳಿದರೆ ನಮಗೆ ಅದು ಮೋಕ್ಷಪ್ರದವಾಗಬೇಕು ಆ ಕ್ರಮದಲ್ಲಿ ಆಚಾರ್ಯರು ಇಲ್ಲಿ ಬರುವ ಎಲ್ಲ ಗಡಚು ಪ್ರಕರಣಗಳಿಗೂ ಕೂಡ ನಿರ್ಣಯವನ್ನು ಕೊಡ್ತಾ ಮಹೋಪಕಾರವನ್ನು ಮಾಡಿಕೊಡ್ತಾರೆ ಒಂಬತ್ತನೇ ಅಧ್ಯಾಯದ ತನಕ ಹೀಗೆ ನಡೆದಿದೆ ಮೂರನೇ ಅಧ್ಯಾಯದ ಕಡೆ ಭಾಗದಿಂದ ಒಂಬತ್ತನೇ ಅಧ್ಯಾಯದ ತನಕ ಅಂದರೆ ಏಳು ಅಧ್ಯಾಯಗಳಲ್ಲಿ ವಾಲ್ಮೀಕಿ ಕಾಂಡನು ಇವತ್ತೇನು ಕಾಡು ವಾಲ್ಮೀಕಿ ರಾಮಾಯಣದವರು ಏಳು ಕಾಂಡಗಳ ಕಾಣ್ತಾನೆ ಆ ಕಾಂಡಗಳಿಗೆ ನಿರ್ಣಯ ಕೊಟ್ಟಂತೆ ಆದರೆ ಮತ್ತೆ ಬೇರೆ ಕಡೆಯಲ್ಲಲ್ಲ ಮಹಾಭಾರತದಲ್ಲೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ರಾಮಾಯಣಕ್ಕೆ ಯಾಕೆ ನಿರ್ಣಯ ಕೊಟ್ಟರು ಅಂದರೆ ಆಚಾರ್ಯರನ್ನು ಇಲ್ಲಿ ಭಾರತದಲ್ಲೇ ರಾಮಾಯಣ ಕಥಾ ಪ್ರಸಕ್ತವಾಗಿದೆ ಇಲ್ಲಿ ಮಾರ್ಕಂಡೆಯ ಸಮಾಸ್ಯಾ ಪರ್ವದಲ್ಲಿ ಅವರು ನಿರೂಪಣೆ ಮಾಡುವ ಕ್ರಮದಲ್ಲೆಲ್ಲ ಅಲ್ಲಿ ಮುಂದುವರಿತ ಮುಂದೊರಿತ ಧರ್ಮರಾಜರಿಗೆ ರಾಮಾಯಣ ಕಥೆಯನ್ನು ನಿರೂಪಣೆ ಮಾಡ್ತಾರೆ ಅಂದರೆ ಅಲ್ಲೂ ರಾಮಾಯಣ ಬಂದಿದೆ ಅದನ್ನು ವಿಸ್ತಾರವಾಗಿ ನಿರ್ಣಯ ಮಾಡಿಕೊಡ್ತಾರೆ ಕಾರಣ ರಾಮಾಯಣ ಅರ್ಥ ಆಗ್ತಾ ಅರ್ಥ ಆಗೋಲ್ಲ ಭಾರತ ಅರ್ಥ ಆಗಲ್ಲ ಭಾರತ ಅರ್ಥ ಆಗಲ್ಲ ಅಂತ ಆದರೆ ರಾಮಾಯಣ ಅರ್ಥ ಆಗೋದು ಒಟ್ಟೊಟ್ಟಿಗೆ ಮತ್ತು ಕಲಿಯುಗದಲ್ಲಿ ಅತ್ಯಂತ ಪ್ರಶಸ್ತ ರೂಪಗಳು ಅಂತಂದರೆ ರಾಮಕೃಷ್ಣ ರೂಪಗಳು ಅವೆರಡೂ ರೂಪಗಳನ್ನು ಅವಶ್ಯ ಪ್ರತಿನಿತ್ಯದಲ್ಲಿ ಧ್ಯಾನ ಮಾಡಬೇಕು ಅದು ವಿಸ್ತಾರವಾಗಿ ಅದರ ನಿರ್ಣಯಗಳನ್ನೆಲ್ಲ ಚಿಂತನೆ ಮಾಡಿದ್ದಾಗ ಅದನ್ನು ನಾವು ಚಿಂತನೆ ಮಾಡಲಿಕ್ಕೆ ಅಧಿಕಾರಿಗಳು ಅಂತಾಗ್ತವೆ ಅದಕ್ಕೆ ಆಚಾರ್ಯರು ಅಲ್ಲಿ ಎಲ್ಲ ಪ್ರಧಾನ ಘಟ್ಟಗಳಿಗೂ ಕೂಡ ಕಾವ್ಯಮಯವಾಗಿ ಅತ್ಯಂತ ಸೊಸಾದ ಆಲಂಕಾರಿಕ ಪದ್ಯಗಳನ್ನೆಲ್ಲ ವಿನಿಯೋಗ ಮಾಡಿ ಎಲ್ಲ ಕಾಂಡಗಳಿಗೆ ನಿರ್ಣಯವನ್ನು ಕೊಡ್ತಾ ರಾಮಾಯಣ ಹೀಗಿದೆ ರಾಮಚಂದ್ರ ದೇವರನ್ನ ನಾವು ಹೀಗೆ ಚಿತ್ರಣ ಮಾಡಿಕೊಳ್ಳಬೇಕು ಅಂತ ಯಾರು ಪೂರ್ವದಲ್ಲೇ ಅವರೇ ಹನುಮಂತುದೇವರು ಅವರೇ ಅದನ್ನು ತಿಳಿಸಿಕೊಟ್ಟಾಗ ಪಾತ್ರಧಾರಿಗಳೇ ಅದರ ಬಗ್ಗೆ ಚಿತ್ರಣ ಮಾಡಿಕೊಟ್ಟಾಗ ಅತ್ಯಂತ ಪ್ರಾಮಾಣಿಕವಾದಂತಹ ಚರಿತ್ರೆ ಆಗುತ್ತೆ ಅಮೋಹೋ ಮೋಹಾಪಹೋ ಎಸ್ಪಹೇತಿ ಮಹತಿಂ ಭಕ್ತಿಮದ್ಯಾಪಿ ರಾಮಿ ಹನುಮಂತುದೇವರು ಅದ್ಯಾಪಿ ರಾಮರೂಪದಲ್ಲಿ ಭಕ್ತಿಯನ್ನು ಹುಟ್ಟಿಸ್ತಾ ಇಲ್ಲಿ ಬಂದಾಗ ಆಚಾರ್ಯರಾಗಿ ರಾಮಾಯಣದ ಶುದ್ಧವಾದಂತಹ ನಿರ್ಣಯ ಸತ್ಯಲೋಕಾದಿತ್ಯಗೊಂಡು ನಮಗೆ ಇಲ್ಲಿ ಅವತಾರ ಮಾಡಿ ತೋರಿಸಿಕೊಟ್ಟಿದ್ದಾರೆ ಲಹೋಭಾಗ್ಯ ಹತ್ತನೇ ಅಧ್ಯಾಯ ಪೂರ್ಣ ಅಮೃತಮಥನ ಅಮೃತಮಥನದಲ್ಲಾದಂತಹ ಕಲಿಯ ಪ್ರಾದುರ್ಭಾವ ಅವನು ರೂಪದಲ್ಲಿ ಬಂದಾಗ ಅವನನ್ನು ಹೊಡೆದಿದ್ದಕ್ಕೆ ಎಲ್ಲರ ಹೃದಯ ಹೋಗಿಕೊಂಡು ಆತ ಆಕಾರ ಸಿಗದೆ ಇದ್ದಂತೆ ಏನು ದೊಡ್ಡ ಅನರ್ಥ ಮಾಡ್ತಾ ಇದ್ದ ಅಜ್ಞಾನ ಅನಿಥಾಜ್ಞಾನಾದಿಗಳನ್ನು ಕಾಮಕ್ರೋಧಾದಿಗಳನ್ನು ಹರಡಿಸ್ತಾ ನನಾತರಹದಲ್ಲಿ ಅಪಚಾರವನ್ನು ಎಸಗುತ್ತಾ ಇದ್ದಾಗ ಅದನ್ನು ನಿವಾರಣೆ ಮಾಡಲಿಕ್ಕೆ ದೇವತೆಗಳ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನು ಹೋಗೊಟ್ಟಂತಹ ಸ್ವಾಮಿ ವಿಶ್ವಾವ್ಯ ಪ್ರಾರ್ಥಿತ ಸನ್ ಜಲ ನಿಧಿಶಯನ ಸತ್ಯವತ್ಯ ಮಹರ್ಷೇ ವ್ಯಕ್ತಃ ವೇದವ್ಯಾಸದೇವರ ಅವತಾರ ಪ್ರಾದುರ್ಭಾವ ಹೇಗಾಯಿತು ಎಷ್ಟು ನಿರ್ದುಷ್ಟವಾದ ಕ್ರಮದಿಂದ ಕಂಬವನ್ನು ಸೀಳಿ ಹಾಗೆ ನರಸಿಂಹಪೂಪ ಪ್ರಾದುರ್ಭಾವನು ಅಷ್ಟೇ ಶುದ್ಧವಾದ ಕ್ರಮದಿಂದಲೇ ಅಷ್ಟೇ ನಿರ್ದುಷ್ಟನಾದಂತಹ ಆನಂದಾದಿ ಅಂತ ಗುಣಾಕರನಾದಂತಹ ಪಾದರಾಯಣ ದೇವರೇ ತನ್ನ ಜ್ಞಾನ ಮರೀಚೆಯನ್ನು ಜ್ಞಾನ ಕಿರಣವನ್ನು ಜಗತ್ತಿಗೆ ಹರಡಿಸ್ತಾ ಬಂದದ್ದು ಶುಕಾಚಾರ್ಯರನ್ನು ಪಡ್ಕೊಂಡಿತ್ತು ಅನೇಕ ಜೈಮಿನಯಾದ ಋಷಿಗಳ ಶಾಖೋಪಶಾಖೆಗಳನ್ನೆಲ್ಲ ಪ್ರವರ್ತನೆ ಮಾಡಿದ್ದು ಅದರಂತೆಯೇ ಆ ಕಾಲದಲ್ಲಿ ಮಹಾಭಾರತ ಅದರಂತೆ ಬ್ರಹ್ಮಸೂತ್ರ ಭಾಗವತಾದಿ ಗ್ರಂಥಗಳನ್ನು ನಿರ್ಮಾಣ ಮಾಡಿತ್ತು ಆಚಾರ್ಯವತ್ತೆ ಹೇಳ್ತಾರೆ ಮನುಷ್ಯರಲ್ಲಿರುವ ಜ್ಞಾನವನ್ನು ಓಡಿಸಲಿಕ್ಕೋಸ್ಕರನೇ ಭಾಗವತವನ್ನು ನಿರ್ಮಾಣ ಮಾಡಿದ್ದು ಶ್ರೀಮಗ್ಭಾಗವತಕ್ಕೆ ತುಂಬ ದೊಡ್ಡ ತೂಕ ಪ್ರತ್ಯೇಕ ಸ್ಥಾನವನ್ನು ಆಚಾರ್ಯರು ಕೊಟ್ಟು ಚಿತ್ರಣ ಮಾಡಿದ್ದಾರೆ ಇವುಗಳನ್ನು ನೆಪ ಮಾಡಿ ಪರಮಾತ್ಮ ಇಡೀ ಸತ್ವಿಕ ಜಗತ್ತಿನಲ್ಲಿ ಇದ್ದರೆ ದುಷ್ಟಭಾವನೆ ಇದ್ದವರಿಗೆ ಅದು ಇರಲೇಬೇಕು ಅದು ಇದ್ದೇ ಇರುತ್ತೆ ಸ್ವರೂಪದಲ್ಲೇ ಇರುತ್ತೆ ಅದು ಬದಲಾವಣೆ ಮಾಡಲಿಕ್ಕಾಗ ಸತ್ವಿಕರಿಗೆ ಹೊರಗಿನಿಂದಾಗಿ ಏನು ಆಕ್ರಮಣ ನಡೀತಾ ಇತ್ತು ತತ್ವಜ್ಞಾನದ ಮೇಲೆ ಅದನ್ನೆಲ್ಲ ಕಳು ಇದೇ ತತ್ವಜ್ಞಾನ ಅನ್ನುವ ರೀತಿಯಲ್ಲಿ ಬಹಳ ಸೊಗಸಾದ ಕ್ರಮದಿಂದಾಗಿ ವೇದುವ್ಯಾಸದೇವರೇ ನಿರ್ಣಯವನ್ನು ಮಾಡಿಕೊಟ್ರು ಇದು ಭಾದರಾಯಣ ಅವತಾರದ ಹಿನ್ನೆಲೆ ಹಾಗೆಯೇ ಶುಕಾಚಾರ್ಯರಿಗೂ ಕೂಡ ಘೃತಾಜಿ ಅಪ್ಸರ ಹಸ್ತೀ ವೇದುವ್ಯಾಸದೇವರ ಮೇಲೆ ಪ್ರೀತಿಶಯದಿಂದ ಬಂದು ತಾನು ಗಿಳಿಯ ರೂಪದಲ್ಲಿ ಬಂದು ಕೂತಾಗ ಅವಳ ಮೇಲೆ ಪ್ರೇಮ ಕಾಮ ಇದೆ ಅನ್ನುವ ರೀತಿಯಲ್ಲಿ ನಟನೆ ಮಾಡುತ್ತಾ ಅವಳ ಪ್ರಾರ್ಥನೆಗೋಸ್ಕರ ಅರಣಿಮಥನದ ಕಾಲದಲ್ಲಿ ಬಂದಂತಹ ರುದ್ರಾಂಶ ಸಂಭೂತರು ಜೀವನ್ಮುಕ್ತರು ವೈರಾಗ್ಯ ಶುಖಾಮಣಿಗಳು ಶುಕಾಚಾರ್ಯರಿಗೆ ಅಲ್ಲಿ ವಾಯುದೇವರ ಆವೇಶ ಬೇರೆ ಶುಕಾಚಾರ್ಯರಿಗೆ ತಮ್ಮ ಪುತ್ರರಾಗಿ ಬಂದಿರತಕ್ಕಂಥವರಿಗೆ ಆ ಕಾಲದಲ್ಲಿ ಶುಕ ಅಂತ ಆ ಗಿಳಿಯ ನೆನಪಿರ್ಲಿ ಅನ್ನೋ ದೃಷ್ಟಿಯಿಂದಾಗಿ ನಾಮಕರಣ ಮಾಡಿ ಏನೇನೋ ತಪ್ಪು ತಿಳ್ಕೊಳ್ಳುತ್ತಾ ಇದರ ಬಗ್ಗೆ ಅಪಪ್ರಚಾರ ಮಾಡುವವರಿಗೆ ಉತ್ತರ ಕೊಟ್ಟು ಆಚಾರ್ಯ ಈ ಕ್ರಮದಲ್ಲಿ ಸಮಗ್ರವಾದಂತಹ ರೀತಿಯಲ್ಲಿ ಮೊದಲು ಬಾದರಾಯಣ ದೇವರ ಬಗ್ಗೆ ಏನೇ ಅಪಾರ್ಥ ಕಲ್ಪನೆ ಇದ್ದು ಬಿಟ್ಟರೆ ಇಡೀ ಜಗತ್ತಿಗೆ ಇವತ್ತು ತತ್ವಜ್ಞಾನ ಲೇಖ ಇದ್ದರೂ ಕೂಡ ಅದು ಬಾದರಾಯಣ ದೇವರ ದ್ವಾನ ಸಮಗ್ರ ವೇದಗಳನ್ನು ವಿಂಗಡನೆ ಮಾಡಿಕೊಟ್ಟರು ಅವುಗಳ ಪಾಠಶುದ್ಧಿಯನ್ನು ಕೊಟ್ಟರು ಪಾಠ ಪ್ರವರ್ತಕರನ್ನು ಬೆಳೆಸುವುದು ವೇದಾರ್ಥ ನಿರ್ಣಾಯಕವಾದ ಸಮಗ್ರ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಾಂಸ ಅದರಲ್ಲಿ ಬರುವ ಕರ್ಮಭಾಗದ ನಿರ್ಣಯಕ್ಕೋಸ್ಕರವಾಗಿ ಏನೇ ಧರ್ಮಸೂತ್ರಗಳನ್ನು ಅಂದರೆ ಅದು ಋಷಿಗಳ ದ್ವಾರ ಶೇಷಪೈಲರಿಂದಾಗಿ ದೈವಿ ಮೀಮಾಂಸಾ ಅವನ್ನ ಹೀಗೆಲ್ಲ ರಚನೆ ಮಾಡಿಸುತ್ತಾ ಇಡೀ ಬ್ರಹ್ಮಾಂಡಕ್ಕೆ ಉಪಕಾರವನ್ನು ಮಾಡಿದ ಬ್ರಹ್ಮ ರುದ್ರಾಜದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕಿರೀಡತೆ ಪುರುಷೋತ್ತಮ ಪುರುಷೋತ್ತಮ ಹೀಗೆ ವ್ಯವಹಾರ ವಿಹಾರ ಮಾಡ್ತಾ ಇದ್ದಾನೆ ಇಲ್ಲಿ ಅಂದರೆ ಸಾಕ್ಷಾತ್ ನಾರಾಯಣನೇ ಬಾದರಾಯಣ ರೂಪದಿಂದ ಇಲ್ಲಿ ಅವತಾರ ಮಾಡಿ ಬಂದಿದ್ದು ಅನ್ನೋದನ್ನು ಸ್ಪಷ್ಟ ತಂದುಕೊಟ್ಟು ಇನ್ಮೇಲೆ ಈಗ ಶ್ರದ್ಧೆ ಬಂತು ಇದು ಯಾರೂ ಅಲ್ಲ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಇಲ್ಲಿ ಭಾರತ ಗ್ರಂಥವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಎಂದರೆ ನಾವು ಇನ್ನೆಷ್ಟು ಶ್ರದ್ಧಾ ಭಕ್ತಿ ಎಂದು ಕೇಳಬೇಕಾಯ್ತಲ್ಲಿಗೆ ಆ ಶ್ರದ್ಧಾ ಭಕ್ತಿ ಮೂಡಿದ ಮೇಲೆ ಭಾರತ ಕಥೆಯನ್ನು ನಿರ್ಣಯ ಮಾಡಲಿಕ್ಕೆ ಅಂತ ಹನ್ನೊಂದನೇ ಅಧ್ಯಾಯದಿಂದ ಆಚಾರ್ಯರು ಉಪಕ್ರಮಿಸ್ತಾ ಅಲ್ಲಿ ಬಹಳ ಸೊಗಸಾದಂತಹ ಕ್ರಮದಿಂದಾಗಿ ಆದಿಪರ್ವಕ್ಕೆ ನಿರ್ಣಯವನ್ನ ಆರಂಭ ಮಾಡುತ್ತಾ ಆಚಾರ್ಯರು ಮೊದಲನೇ ಪದ್ಯ ಹೀಗಂತ ಶಶಾಂಕ ಪುತ್ರಾತ್ ಅಭವತ್ಪುರೂರವಾ ತಸ್ಯಾರ್ನ ಹುಶೋ ಯಾತಿ ತಸ್ಯ ಪತ್ನೀಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತ ಕ್ರಮ ತೋರಿಸ್ಕೊಡ್ತಾ ಬರ್ತಾರೆ ಮೊದಲು ಇದಿಷ್ಟು ಇಟ್ಟುಕೊಳ್ಬೇಕು ಚತುರ್ಮುಖ ಬ್ರಹ್ಮದೇವರಿಗೆ ಮೊದಲು ಪದ್ಮನಾಭ ಆ ನಾಭಿಯಲ್ಲಿ ಪದ್ಮಉುಳ್ಳ ಸಾಕ್ಷಾತ್ ನಾರಾಯಣ ಆ ನಾಭಿಯ ಕಮಲದಲ್ಲಿ ಯಾರು ಬಂದರು ಚತುರ್ಮುಖ ಬ್ರಹ್ಮದೇವರು ಕಮಲಾಸಂದ ಆ ಚತುರ್ಮುಖ ಬ್ರಹ್ಮದೇವರಿಗೆ ಅನೇಕ ಮಕ್ಕಳಿದ್ದಾರೆ ಅದರಲ್ಲಿ ಇಬ್ಬರನ್ನ ನೆನಪಿಟ್ಟುಕೊಳ್ಳೇಬೇಕು ಒಂದು ಮರೀಚು ಋಷಿಗಳು ಇನ್ನೊಂದು ಹತ್ತಿರು ಋಷಿಗಳು ಆ ಮರೀಚು ಋಷಿಗಳ ಮಕ್ಕಳೇ ಯಾರಾಗಿದ್ದರು ಮಾರೀಚ ಅವರನ್ನು ಮಾರೀಚ ಅಂತ ಕುಪ್ತಾರೆ ಆ ಮಾರೀಚ ರಾಕ್ಷಸಭೆಯಲ್ಲಿ ಇಲ್ಲಿ ಮರೀಚು ಋಷಿಗಳ ಮಕ್ಕಳು ಅನ್ನೋ ದೃಷ್ಟಿಯಿಂದ ಮಾರೀಚ ಅಂತ ಕುಪ್ತಾರೆ ಕಶ್ಯಪ ಋಷಿಗಳು ಕಾಶ್ಯಪ ಕೀಶಪ ಏನೇನೋ ಕುಪ್ತಾರೆ ಅದನ್ನಲ್ಲ ಅವರು ಕಶ್ಯಪ ಅಂತಾನೆ ಹೆಸರು ಪಶ್ಯಕ ಕಶ್ಯಪೋ ಯಥ ಅಂತ ಪುರಾಣ ನಿರ್ವಚನ ಮಾಡುತ್ತೆ ಅದಕ್ಕೆ ಬಹಳ ಹಿಂಸೆ ಮಾಡುವ ಪ್ರಾಣಿಯನ್ನ ಸಿಂಹ ಅಂತ ಉಲ್ಟ ಮಾಡಿ ಕರೆದಂತೆ ಇಲ್ಲೂ ಕೂಡ ಅವರು ಭಗವಂತನನ್ನ ಪಶ್ಯಕಃ ನೋಡ್ತಾರಾದ್ದರಿಂದಾಗಿ ಅವರು ಕಶ್ಯಪ ಅಂತಾದವು ಅಂತ ಕಶ್ಯಪುರುಷುಗಳು ಆ ಕಶ್ಯಪುರುಶುಗಳಿಗೆ ಸೂರ್ಯ ಭಗವಂತ ಸೂರ್ಯದೇವರು ಸೂರ್ಯನಿಗೆ ವೈವಸ್ವತ ಮನು ಈ ಮನ್ವಂತರದ ಅಲ್ಲಿಂದಾಗಿ ಸಮಗ್ರ ಸೂರ್ಯವಂಶ ಬೆಳೀತಾ ಅಲ್ಲಿ ರಾಮಚಂದ್ರ ದೇವರು ಬಂದಿದ್ದು ರಾಮಚಂದ್ರ ದೇವರ ಚರಿತ್ರೆ ಹಿಂದೆ ನಿರೂಪಣೆ ಆಗಿದೆ ಈ ಮನ್ವಂತರದಲ್ಲಿ ನಡೆದಂತಹ ಎರಡು ವಂಶಾವಳಿಯ ಬಗ್ಗೆ ಚೆನ್ನಾಗಿ ಕೇಳಲಿಕ್ಕೆ ಬೇಕು ಎಲ್ಲ ಪುರಾಣಗಳಲ್ಲಿ ವಿಸ್ತಾರ ಚಿತ್ರಣ ಇದೆ ಅದನ್ನು ನೋಡಿದ್ವಿ ಅದಾದ ಮೇಲಿಂದಾಗಿ ಇನ್ನೊಬ್ಬ ಮಕ್ಕಳಿದ್ದಾರೆ ಮರೀಚಿ ಋಷಿಗಳ ವಂಶ ಈಗ ಬ್ರಹ್ಮದೇವರ ಮಕ್ಕಳು ಇನ್ನೊಬ್ಬರು ಹತ್ತಿರು ಋಷಿಗಳು ಹತ್ತಿರುಋಷಿಗಳೇನಿದ್ದಾರಲ್ಲ ಅವರು ತಪಸ್ಸು ಮಾಡಿದ್ದರ ಪ್ರಭಾವದಿಂದ ಬಂದಂತಹ ಮಹಾನ್ ಭಾವನೆ ಅವರ ಕಣ್ಣಿನಿಂದಾಗಿ ಅವತಾರ ಕೊಟ್ಟಂತಹ ಮಹಾನುಭಾವ ಗ್ರಹಗಳಲ್ಲಿ ಉಚ್ಚ ಸ್ಥಾನವನ್ನು ಪಡೆದಿರತಕ್ಕಂತಹ ಮಹಾನುಭಾವ ಯಾರು ಶಶಾಂಕ ಮೊಲದ ಚಿಹ್ನೆ ಹೊಂದಿರುವಂಥವ್ರು ಅಂದರೆ ಚಂದ್ರದೇವರು ಅಂತ ಅರ್ಥ ಚಂದ್ರದೇವರು ಏನಿದ್ದಾರೆಲ್ಲ ಅವರ ಶಶಾಂಕ ಪುತ್ರ ಅಭವತ್ ಕುರೂರವಾ ಆ ಚಂದ್ರನಿಂದ ಮುಂದೆ ಚಂದ್ರವಂಶ ಹೇಳಿಕಿದ್ದಾರೆ ಚಂದ್ರವಂಶದ ಚರಿತ್ರೆ ಚಂದ್ರವಂಶದಲ್ಲೇ ಬರುವವರೇ ಪಾಂಡವರು ಮತ್ತೆ ಕೌರವರಲ್ಲ ಹೀಗಾಗಿ ಅವರ ಬಗ್ಗೆ ಪರೀಕ್ಷೆ ಮಾಡಿಕೊಡ್ಬೇಕಾಗಿದೆ ಅಲ್ಲೇ ಕೃಷ್ಣ ಅವತಾರ ಆಗಿದ್ದು ಕೂಡ ಹೀಗಾಗಿ ಅದಕ್ಕೆ ಪೂರ್ವಭಾವಿಯಾದಂತಹ ಆ ಸ್ಥಾನವನ್ನು ಅದನ್ನು ಸಿದ್ಧಪಡಿಸ್ತಾ ಇದ್ದಾರೆ ಪೂರ್ವರಂಗ ಸಿದ್ಧತೆ ಶಶಾಂಕ ಶಶಾಂಕ ಶಶಾಂಕ ಪುತ್ರ ಶಶಾಂಕನ ಪುತ್ರ ಯಾರು ಚಂದ್ರನಿಗೆ ಚಂದ್ರ ಅದು ಬೃಹಸ್ಪತ್ಯಾಚಾರ್ಯರ ಪತ್ನಿಯನ್ನ ಅಪಹರಣಾದಿಗಳನ್ನು ನಡೆಸುವ ಪುರಾಣದಲ್ಲಿ ನಾವು ಕೇಳ್ತೇವೆ ಅವರು ರಾಜ್ಯಾಗ ಮಾಡುವಾಗ ಅವೃತ ಸ್ಥಾನದ ಕಾಲದಲ್ಲಿ ಬೃಹಸ್ಪತಿ ಆಚಾರ್ಯರ ಪತ್ನಿ ತಾರೆಯನ್ನು ನೋಡಿ ಅಪಹರಣ ಮಾಡಿ ಅಲ್ಲಿ ತಾರಾದೇವಿ ಗರ್ಭವತಿಯರಾದಾಗ ಶತುರ್ಮುಖ ಬ್ರಹ್ಮದೇವ ಅಲ್ಲಿ ಸ್ವಲ್ಪ ವಿವಾದ ನಡೆಯುತ್ತೆ ಬೃಹಸ್ಪತಿ ಆಚಾರ್ಯರಿಗೂ ಚಂದ್ರ ದೊಡ್ಡ ತಾರಕಾಮಯ್ಯ ಯುದ್ಧ ವಿವಾದ ಇವೆಲ್ಲ ನಡೆದಾಗ ಕಡೆಗೆ ಚತುರ್ಮುಖ ಬ್ರಹ್ಮದೇವರು ಅವರ ಶುದ್ಧಿಯಂತೆಲ್ಲ ತಿಳಿಸಿಕೊಡ್ತಾ ಮತ್ತು ಲೋಕತಂತಿ ಇವರನ್ನೆಲ್ಲ ಚಿತ್ರಣ ಮಾಡಿಬಿಡಬೇಡಿ ಅಂತ ಅವರನ್ನು ಶುದ್ಧೀಕರಿಸ್ತಾ ಆ ಕಾಲದಲ್ಲಿ ಬಂದಂತಹ ಮಹಾನುಭಾವ ಪುತ್ರನೇ ಯಾರು ತಾರೆಯಲ್ಲಿ ಚಂದ್ರದೇವರಿಗೆ ಬಂದಂತಹ ಪುತ್ರ ಬುಧ ಆ ಬುಧ ಕಾಡಲ್ಲಿ ತಿರುಗಾಡುವಾಗ ಅಲ್ಲಿದ್ದಂಥ ಇಲಾವೃತ ಖಂಡದಲ್ಲಿ ಕಂಡಂತಹ ಇಳೆ ಅಂದರೆ ವೈವಸ್ವತಮನು ಶ್ರಾದ್ದೇವನ ಮಗಳನ್ನ ಮದುವೆ ಅವನ ಮಗನೂ ಹೌದು ಮಗಳೂ ಅದು ಶಾಪ ಪ್ರಭಾವದಿಂದ ಹೆಣ್ಣಾಗಿದ್ದು ಆ ಹೆಣ್ಣನ್ನು ಮದುವೆ ಆದಾಗ ಇಳೆಯನ್ನು ಮದುವೆಯಾದಾಗ ಅಲ್ಲಿ ಹುಟ್ಟು ಬಂದ ಮಹಾನುಭಾವನೆ ಐಲ ಇಳೆಯ ಮಗ ಆದ್ದರಿಂದ ಐಲ ಆತನಿಗೆ ನಿಜವಾದ ಹೆಸರು ಪುರೂರವಾಹ ಪಂಡಿತಾಚಾರ ಪುರೂರವಾ ಮಹಾರಾಜ ಪುರೂರವಾಹ ಪುರೂರವಸೌ ಪುರೂರವಸ ಪುರೂರವಾಹ ಅಂತ ದೊಡ್ಡ ರಾಜ ಎಷ್ಟು ಮಹತ್ವ ಅಂತಂದ್ರೆ ಊರ್ವಶಿ ಒಂದು ಶಾಪ ಭೂಲೋಕಕ್ಕೆ ಬರಬೇಕಾಗತ್ತೆ ಅಂತಹ ಪ್ರಸಂಗದಲ್ಲಿ ಸಾತ್ವಿಕನ ಜೊತೆಯಲ್ಲಿ ಇರಬೇಕಲ್ಲ ಎಂಥ ದೊಡ್ಡ ಸಾತ್ವಿಕ ಅಧಿಕಾರಿ ಅಂತಂದರೆ ಮಹಾವೀರ ಶೌರ್ಯವಂತ ಇದರ ಮೇಲೆ ಹರಿಭಕ್ತಿಯಾದಿ ಅಪಾರ ಗುಲೋಪೇತರಾದಂತಹ ಮಹಾನುಭಾವಗಳು ರಾಜರು ಅಂತಂದ್ರೆ ಕುರೂರವರಾಜ್ ಅವರನ್ನು ಸಮಾಶ್ರಯಣ ಮಾಡಿ ಕೆಲವು ನಿಯಮಗಳನ್ನು ಹಾಕಿ ಸಮಾಶ್ರಯಣ ಮಾಡಿರ್ತಾಳೆ ಅವರು ಜೊತೆಯಲ್ಲಿ ವಾಸ ಮಾಡ್ತಿರ್ತಾಳೆ ಅಲ್ಲೇನೆ ತಯು ಅಲ್ಲಿ ಆಯು ಸುತಾಯು ದೃಢಾಯು ಆರು ಜನ ಮಕ್ಕಳು ಕುರೂರವ ಮಹಾರಾಜರಿಗೆ ಉರ್ವಶಿಯಲ್ಲಿ ಉರ್ವಶಿ ಅಂದರೆ ನಾರಾಯಣದೇವರ ಪುತ್ರಿ ಅಪ್ಸರಾಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳು ಅದರ ಮೇಲೆ ವೇದಾಧಿಕಾರಿ ಯಥೋರ್ವಶೀ ಯ ಶಚಾಧ್ಯಾಶ್ಚ ತಥಾಪರಾಹ ಎಲ್ರಿಗೂ ಹಾಗೆಲ್ಲ ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ ಕೆಲವು ಉತ್ತಮ ಸ್ತ್ರೀಯರಿಗೆ ಮಾತ್ರ ಅದರಲ್ಲಿ ಆ ಪುಟ್ಟಿಯಲ್ಲಿ ಬರತಕ್ಕಂತಹ ಮಹಾನುಭಾವ ಸ್ತ್ರೀ ಅಂತಂದರೆ ಉರ್ವಶೀ ದೇವಿಯರು ಅಂತಹ ಉರ್ವಶೀ ದೇವಿಯಲ್ಲಿ ಪುರುವರ ಮಹಾರಾಜನಿಂದಾಗಿ ಬಂದಂತಹ ಆರು ಜನ ಮಕ್ಕಳಲ್ಲಿ ಪ್ರಧಾನವಾದಂತಹ ರಾಜ ಆಯುರಾಜ ಆಯುರಾಜನ ಮಗನೇ ಮಹುಷ ಚಕ್ರವರ್ತಿ ಅವರ ಪ್ರಕರಣವನ್ನೆಲ್ಲ ಭಾರತದಲ್ಲಿ ಬಹಳ ವಿಸ್ತಾರವಾಗಿ ಕೇಳ್ತೀವಿ ಎರಡೆರಡಾವೃತಿ ಚಿತ್ರಣ ಇದೆ ಉದ್ಯೋಗ ಪರ್ವದ ಆರಿಯಲ್ಲೇ ಚಿತ್ರಣ ಮಾಡುತ್ತಾರೆ ಯಾರು ಶಲ್ಯರಾಜು ನಹುಶನ ಕತೆ ಹೀಗಾಗಿ ಹೋಗಿತ್ತಪ್ಪಾ ಇಂದ್ರದೇವರಿಗೂ ಆಪತ್ತು ಬಂದು ಹೋಗಿತ್ತು ಅಂತೆಲ್ಲ ಹೇಳುವ ಪ್ರಕರಣದಲ್ಲಿ ಆಗೆಲ್ಲ ಭಗವಂತನೇ ಹೆಚ್ಚೆಚ್ಚು ಆರಾಧನೆ ಮಾಡಿ ಅದನ್ನೆಲ್ಲ ಕಳ್ಕೊಂಡ್ರು ನೀನು ಹಾಗೆ ಮಾಡಲು ಅಂತ ಹೇಳುವಾಗ ನಹುಷ ಚಕ್ರವರ್ತಿಗಳ ಉಪಾಖ್ಯಾನವನ್ನು ಹೇಳ್ತಾರೆ ಇನ್ನಂತೂ ನಹುಷ ಪ್ರಶ್ನೆ ಅಂತಲೇ ಪ್ರಕರಣ ಇದೆ ನಹುಶ ಮಹಾರಾಜರು ಅವರು ಅಜಗರನಾಗಿ ದೊಡ್ಡ ಹೆಬ್ಬಾವಾಗಿ ಬಿದ್ದಿರ್ತಾರೆ ಪುಣ್ಯಾತಿಶಯದಿಂದಾಗಿ ಸ್ವಲ್ಪ ಶಚಿದೇವಿಯರಿಗೆ ಅಪಚಾರ ಮಾಡುವಂತಹ ಬುದ್ಧಿ ಹೊಂದು ಹೋಗುತ್ತೆ ಜೀರ್ಣ ಆದಾಗ ಪುಣ್ಯ ಇವೆಲ್ಲ ಕೆಲಸ ಮಾಡಿಸುತ್ತೆ ಆದರೆ ಮಹಾನ್ ಭಾವನೆ ಎಂಥಾಮನು ಅಂತಂದರೆ ನಪುಷರಾಜರು ಇಂದ್ರದೇವರು ಇದ್ದಾಗ ಇಂದ್ರ ಪೃಥ್ವಿಯಲ್ಲಿ ಕೂತು ಆಳ್ತಾರೆ ಕೆಲವು ಸಾಮಾನ್ಯ ರಾಜರಲ್ಲ ಅಲ್ಲಿಗೆ ಅವರ ಸಾಮರ್ಥ್ಯ ಇನ್ನೆಷ್ಟು ಅಂತ ಊಹೆ ಮಾಡಬಹುದು ತಮ್ಮ ಪುಣ್ಯ ಅತ್ಯಂತ ಅತಿಶಯ ಆಗೋದಾಗ ಎಲ್ಲರ ಬಲ ಎಲ್ಲರ ಪುಣ್ಯವನ್ನು ತಾವು ತಗೊಂಡೆ ಜೀರ್ಣ ಆಗದೇ ಇದ್ದಾಗ ಜಗರಾಗಲಿ ಅಂತ ಅಗಸ್ತ್ಯರ ಶಾಮಪ್ರಭಾವದಿಂದ ಬಿದ್ದಿರುತ್ತಾರೆ ಮುಂದೆ ಭೀಮಸೇನ ದೇವರು ಬಂದವರನ್ನು ಉದ್ದಾರ ಮಾಡ್ತಾರೆ ಇದೆಲ್ಲ ನಾ ಹುಷಚಕ್ರವರ್ತಿಗಳ ಚರಿತ್ರೆಯನ್ನು ಕೇಳ್ತೇವೆ ಆ ಮಹಾನುಭಾವು ಪ್ರತಿನಿತ್ಯವರನ್ನೆಲ್ಲ ನಹುಶೋ ನಹುಶೋಂಬರೀಶ ಸಕರ ಅಂತ ಬೈಲಿಕ ಬಳಕೆ ಮಾಡ್ಕೋಬಾರದು ಅವರನ್ನೆಲ್ಲ ನಿಜವಾದ ಚರಿತ್ರೆಯನ್ನು ಪ್ರತಿನಿತ್ಯ ಸ್ಮರಣ ಮಾಡ್ತಾ ಇದ್ದರೆ ನಮ್ಮ ಆತ್ಮೋದ್ಧಾರ ಆಗುತ್ತೆ ಅಂತಹ ಭಾಗವತೋತ್ತಮರವರೆಲ್ಲ ಅಂಥವ್ರು ಅಲ್ಲಿ ಬಂದವರು ಅಂದ್ರೆ ಏನಲ್ಲಿಗೆ ನಾರಾಯಣ ದೇವರು ಪುತ್ರಮುಖ ಬ್ರಹ್ಮದೇವರು ಅವರು ಮಕ್ಕಳಾದಂಥ ತ್ರಿಋಷಿಗಳು ಅಲ್ಲಿ ಚಂದ್ರ ಚಂದ್ರನ ಮಗ ಬುಧ ಬುಧ ನಮಗ ಪುರೂರವ ಮಕ್ಕಳಾಗಿ ಬಂದಿರತಕ್ಕಂಥ ಆಯು ಮಹಾರಾಜರು ಅವರಿಗೆ ನಹುಶು ಮಹಾರಾಜರು ಅವರಿಗೆ ಯಯಾತಿ ಯಾತಿ ಎಯಾತಿ ಶರ್ಯಾತಿ ಇತ್ಯಾದಿ ಅನೇಕ ಮಕ್ಕಳಲ್ಲಿ ಎರಡನೇ ಮಕ್ಕಳು ಯಯಾತಿ ಮಹಾರಾಜರೇನಿದ್ದಾರು ಅಲ್ಲ ಮಕ್ಕಳಾಗಿ ಬರ್ತಾರೆ ಅದನ್ನು ಹೇಳ್ತಾರೆ ನಹುಶೋ ಯಯಾತಿ ತ ಪತ್ನಿ ಯುಗಲಂ ಸುತಾಶ್ಚ ಇಂತಹ ಲಹುಷ ಮಹಾರಾಜರಿಗೆ ಏಯಾದಿ ಮಹಾರಾಜರು ಆ ಏಯಾದಿ ಮಹಾರಾಜರಿಗೆ ಇಬ್ಬರು ಪತ್ನಿಯರು ದೇವಯಾನಿದೇವಿ ಮತ್ತು ಶರ್ಮಿಷ್ಠಾದೇವಿ ಅಂತ ಹಾಗೆ ಕಥೆಯನ್ನ ಸಾರಾಂಶವನ್ನು ಮಾತ್ರ ಎಳೆದು ತರೋ ಕ್ರಮ ಮೊದಲನೇ ಪದ್ಯ ಅಷ್ಟೇ ಅದರಲ್ಲಿ ಎಷ್ಟೇ ಹೇಳ್ಕೊಂಡು ಬಂದ್ಬಿಡ್ತಾರೆ ಆಚಾರ್ಯರು ತಸ್ಯಾಸ ಅವನಿಗೆ ಇಬ್ಬರು ಇದ್ರು ಪತ್ನಿಯುಗಲಮ್ಮ ಆಸ ಯಾರವರು ದೇವಯಾನಿದೇವಿ ಮತ್ತು ಶರ್ಮಿಷ್ಠಾದೇವಿ ಶುಕ್ರಾಚಾರ್ಯರ ಮಗಳು ಮತ್ತು ವೃಷಪರ್ವ ಅಂತ ದಾನವರಾಜನ ಮಗಳು ಇವರಿಬ್ಬರನ್ನು ಮದುವೆಯಾಗಿರುತ್ತಾರೆ ಇನ್ನೊಡ್ಡ ಪ್ರಕರಣ ಹರಿವಂಶ ಭಾರತ ಇಂತಹ ಕಡೆ ಬೇರೆ ಬೇರೆ ಪುರಾಣಗಳಲ್ಲೆಲ್ಲ ಅದನ್ನು ವಿಸ್ತಾರ ಚಿತ್ರಣ ಮಾಡಿದ್ದಾರೆ ಅದರಿಂದ ಕರ್ಮವನ್ನು ಮಾತ್ರ ಹೇಳ್ತಾ ಬಂತು ಅಲ್ಲಿ ಬಂದವರೇನೆ ಐದು ಜನ ಮಕ್ಕಳು ಅಲ್ಲಿ ಪಂಚಸುತಾ ಅಭವನ್ ಐದೂ ಜನರು ಕೂಡ ವಿಷ್ಣು ಪದೈಕ ಇದು ನಿರ್ಣಯಾಂಶ ಐದು ಜನರು ಕೂಡ ಅಲ್ಲಿ ಬಂದಿರತಕ್ಕಂಥ ಯದೂ ಪುರು ಅನು ಇವರೆಲ್ಲ ಏನಿದ್ದಾರೆ ಐದು ಜನ ಮಕ್ಕಳು ಕೂಡ ಇವರೆಲ್ಲರೂ ಕೂಡ ವಿಷ್ಣು ಪದೈಕ ವಿಷ್ಣು ಪದದಲ್ಲಿ ಏಕಭಕ್ತಾ ಮುಖ್ಯ ಭಕ್ತರಾಗಿದ್ದರು ಪರಮಾತ್ಮನ ಪಾದದಲ್ಲೇ ಮುಖ್ಯ ಭಕ್ತರಾಗಿದ್ದಂತಹ ಭಗವತೋತ್ತಮರು ಏದು ಜನ ಮಕ್ಕಳು ಅದರಿಂದಾಗಿ ಆ ಮಕ್ಕಳನ್ನು ಪಡೆದು ಅಲ್ಲಿಂದ ಮುಂದುವರಿಸಿದೆ ಯಾರ್ಯಾರ ಗುರು ಅಂತ ಬಿಡಿಸ್ತಾರೆ ಆಚಾರ್ಯದು ಚತುರ್ವಸುಂ ಚೈವ ದೇವಯಾನೀ ವ್ಯಜಾಯತ ಯಾರ ಗುರು ಐದು ಜನ ಮತ್ತು ತುರ್ವಸು ಅಂತನ್ನುವ ರಾಜ ಇವರಿಬ್ಬರೂ ಕೂಡ ದೇವಿಯಾನಿ ದೇವಿಯರ ಮಕ್ಕಳು ಶುಕ್ರಾಚಾರ್ಯರ ಮಗಳು ದೇವಿಯಾನಿ ದೇವಿ ಕಚನ ಶಾಪ ಪ್ರಭಾವದಿಂದ ಕ್ಷತ್ರಿಯರ ಅವಳು ಬ್ರಾಹ್ಮಣಸ್ಥಿ ಕ್ಷತ್ರಿಯರನ್ನ ಮದುವೆಯಾಗ್ತಾಳ ಅದಕ್ಕೆಲ್ಲ ಕ್ರಮಗಳನ್ನೆಲ್ಲ ಬೇರೆ ಬೇರೆ ಕಡೆಯಲ್ಲಿ ನಿರೂಪಣೆ ಮಾಡಿದ್ದಾರೆ ಭಾರತದಲ್ಲಿದೆ ಹರಿವಂಶದಲ್ಲಿದೆ ಭಾಗವತಾದಿ ಪುರಾಣಗಳಲ್ಲಿದೆ ನಿರೂಪಣೆ ಮಾಡಿದ್ದಾರೆ ಆ ಕ್ರಮದಿಂದಾಗಿ ವ್ಯಜಾಯಿತ ದುಶ್ಯುಂಚಾನುಂಚ ಪೂರುಂಚ ಶರ್ವಿಷ್ಠ ವಾರ್ಷಪರ್ವಣಿ ವೃಷಪರ್ವಣನ ಮಗಳು ಅವಳವರಾಜನು ಆತನ ಮಗಳು ಯಾರಿಗೂ ವರ್ಷಪರಮಣಿ ಅಂತಂದರೆ ಶರ್ಮಿಷ್ಠಾದೇವಿ ಅವಳು ನನ್ನ ಜೀತದ ಜೊತೆಯಲ್ಲಿ ಬಂದು ಅಂತ ಕರ್ಕೊಂಡು ಬಂದುಬಿಡ್ತಾನೆ ನಾನು ನಿನ್ನ ಪತ್ನಿನೇ ಅಲ್ಲ ರಾಜ ನನ್ನನ್ನು ಸ್ವೀಕಾರ ಮಾಡು ನನ್ನ ಜನ್ಮವೂ ಸಾರ್ಥಕವಾಗುವಂತೆ ಉತ್ತಮ ಮಕ್ಕಳನ್ನು ನಾನು ಪಡಿತೇನೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪಾಣಿಗ್ರಹಣ ಮಾಡಿದ್ದಾನೆ ಅಲ್ಲಿ ಮಕ್ಕಳನ್ನು ಪಡಿತ ಅಲ್ಲಿ ಮೂರು ಜನ ಮಕ್ಕಳಾಗುತ್ತಾರೆ ದೇವಿಯಾನಿ ದೇವಿ ತಡೆಯಲಾರದೆ ಶಾಪ ಗಿಪ್ ಕೊಡಿಸಿ ತಂದೆಯಿಂದ ಶುಕ್ರಾಚಾರ್ಯದಿಂದಲೇ ಶಾಪ ಕೊಡಿಸಿ ಗುಪ್ಪು ಬರೋ ಹಾಗಾಗಿ ಆ ಮುಪ್ಪನ್ನು ಸ್ವೀಕಾರ ಮಾಡಿದವನ ಕಡೆ ಹುಡುಗ ಪೂರ್ವ ಪೂರ್ವರಾಜ ಏನಿದ್ದಾನೆ ಆತ ಮಾತ್ರ ಸ್ವೀಕಾರ ಮಾಡುತ್ತಾನೆ ಅದನ್ನು ದುಃಖ್ಯುಂಚ ಅನುಂಚ ಪೂರುಂಚ ಈ ಮೂರು ಜನರನ್ನು ಶರ್ಮಿಷ್ಠ ವಾರ್ಷಪರ್ವಣಿ ತಾನು ಪಡಿತಾಳೆ ಇದನ್ನು ತೋರಿಸಿಕೊಟ್ಟಿದ್ದಾದರೆ ಆಚಾರ್ಯ ಮುಂದೆ ನಿರ್ಣಯ ಕೊಡ್ತಾ ಯದೋರ್ವಂಶೇ ಚಕ್ರವರ್ತಿ ಕಾರ್ತವೀರ್ಯಾರ್ಜುನೋವತೆ ವಿಷ್ಣೋರ್ ದತ್ತಾತ್ರೇಯನಾಸಾದ್ಯ ಪ್ರಸಾದಾತ್ ಯೋಗವೀರ್ಯವಾನ್ ಚಕ್ರವರ್ತಿ ಪದವಿ ಬರಲಿಲ್ಲ ಯದೂರಾಜನಿಗೆ ಏಕೆಂದ್ರೆ ಅವ್ರು ಯಾರೂ ಯೌವನ ಕೊಡಲಿಲ್ಲ ಕೊಡ್ಲಿಕ್ಕೆ ಒಪ್ಪಲಿಲ್ಲ ಯದೂ ರಾಜ ಒಪ್ಪಲಿಲ್ಲ ತುರ್ವಸ ರಾಜ ಒಪ್ಪಲಿಲ್ಲ ಅವನು ದುಃಖ ಮುಂತಾದವರು ಯಾರೂ ಒಪ್ಪಲು ಅವ್ರಿಗೆ ಯಾರಿಗೂ ಚಕ್ರವರ್ತಿ ಪದವಿ ಇಲ್ಲ ಚಕ್ರವರ್ತಿ ಪದವಿ ಬಂದಿದ್ದು ಯಾರಿಗೆ ಮಾತ್ರ ಅದಕ್ಕೆ ಅದು ಎಲ್ಲಿ ಬಂದಿತ್ತು ಧರ್ಮರಾಜ್ಯರಿಗೆ ಚಕ್ರವರ್ತಿ ಪದವಿ ಕೃಷ್ಣದೇವರ ಚಕ್ರವರ್ತಿ ಪದವಿ ಅಂತಗೊಳ್ಳಲಿಲ್ಲ ಅದರಿಂದಾಗಿ ಅದಕ್ಕೆ ಕಾರಣ ಏನು ಅಂತಂದರೆ ಈ ವಂಶಕ್ಕೆ ಬರಲಿಲ್ಲ ಆದರೆ ಯದುವಂಶದಲ್ಲಿ ಬಂದ ಒಬ್ಬ ಮಾತ್ರ ಚಕ್ರವರ್ತಿ ಪದವಿಯನ್ನು ಅಲಂಕರಿಸ್ತಾರೆ ಅದಕ್ಕೆ ಇವತ್ತಿಗೂ ಆತನ ನಿಲ್ಲಿಸಿಕೊಂಡ್ರೆ ಕಳ್ಕೊಂಡಿರೋದು ಮತ್ತೆ ನಾಶವೇ ಆಗಿ ಹೋಗಿರುವಂತಹ ಕೆಲವು ವಸ್ತುಗಳು ಸಿಗ್ತಾರೆ ಗತಂ ನಷ್ಟ ಚಲಭೆ ಯಾರು ಕೃತವೀರ್ಯ ರಾಜನ ಅರ್ಜುನ ಅವನ ಕಾರ್ತವೀರ್ಯ ಅರ್ಜುನ ಅಂತ ಕುಮಿತಾರೆ ರಾವಣನನ್ನು ಬಡಿದು ನುಂಗಿ ವೀರ ಆತ ಅಂತಹ ವೀರ ಅದು ಯಾಕೆ ಸ್ವಂತ ಅಲ್ಲ ಅದ್ಯಾವುದು ಪ್ರಸಾದಾತ್ ಯಾರು ದತ್ತಾತ್ರೇಯ ನಾಂನಃ ವಿಷ್ಣೋರ್ ದತ್ತಾತ್ರೇಯ ನಾಂನ ದತ್ತಾತ್ರೇಯ ಅಂತ ಶ್ರೀಹರಿ ಆತನ ಪ್ರಸಾದಾತ್ ಯೋಗ ವೀರ್ಯವಾನ್ ಯೋಗಶಕ್ತಿ ವೀರ್ಯ ಇವೆಲ್ಲವನ್ನೂ ಪಡೆದಿದ್ದಂತಹ ಮಹಾನುಭಾವ ಮಾತ್ರ ಆತ ಚಕ್ರವರ್ತಿ ಪದವಿಯನ್ನು ಆಳ್ಸ್ತಾನೆ ಅದಕ್ಕೆ ಇವತ್ತಿಗೂ ಆತನು ನೆನೆಸಿಕೊಂಡೆ ಅವನಲ್ಲಿದ್ದಂತಹ ದತ್ತಾತ್ರೇಯ ನಾಮಕ ದತ್ತ ಪರಮಾತ್ಮನ ಪರಮಾನುಗ್ರಹಾದಿಗಳನ್ನು ಯಾರು ಚಿಂತನೆ ಮಾಡುತ್ತಾರೆ ಅದನ್ನು ಸರಿಯಾಗಿ ಸ್ಮರಣೆ ಮಾಡುತ್ತಾರೆ ಗತಂ ನಷ್ಟಂಚ ಲಭ್ಯತೆ ಹೊಗೆ ಬಿಟ್ಟಿರೋದು ನಾಶವೇ ಆಗಿರೋದು ಕೂಡ ಕಳ್ಕೊಂಡಿದ್ದು ಎಲ್ಲವನ್ನೂ ಪಡ್ಕೊಳ್ತಾರೆ ಅನ್ನೋದನ್ನ ಚಿತ್ರಣ ಮಾಡಿಕೊಡ್ತಾರೆ ಅಷ್ಟು ದೊಡ್ಡ ವರ ಕೊಟ್ಟಿದ್ದ ಪರಮಾತ್ಮ ದತ್ತರೂಪದ ಎಂದಾಗಿ ಅದನ್ನು ತಸ್ಯ ಅನ್ವವಾಯೇ ಯದವಹ ಬಭೂವೂ ವಿಷ್ಣು ಸಂಶ್ರಯಾ ಅಪಾರವಾದ ಅರವತ್ತು ಕವಲುಗಳು ಒಳಿತಾರೆ ಎಲ್ಲ ಅರವತ್ತು ಕವಲುಗಳಲ್ಲೂ ಕೂಡ ಭಗವಂತನ ಅಪಾರ ಭಕ್ತರೆ ತುಂಬಿ ಬರ್ತಾರೆ ಯದೋ ಅಂಶದ ಬಗ್ಗೆ ಒಂದು ಸ್ಥೂಲವಾದ ಚಿತ್ರಣವನ್ನು ಕೊಡ್ತಾ ಇನ್ನು ಮುಖ್ಯವಾಗಿರುವ ವಂಶ ಅಂತಂದರೆ ಯದುವಂಶದ ನಂತರದಲ್ಲಿ ಯದುವಂಶದಲ್ಲಿ ಮತ್ತು ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ ಸಾಕ್ಷಾತ್ ಜಗದೊಡೆಯ ಪುರುವಿನ ವಂಶದಲ್ಲಿ ಪೂರ್ವರಾಜನ ವಂಶದಲ್ಲಿ ಮುಖ್ಯಪ್ರಾಣಿ ದೇವರು ಅವತಾರ ಮಾಡ್ತಾರೆ ಹೀಗಾಗಿ ಆ ವಂಶದಲ್ಲಿ ಅಲ್ಲೇ ಕಲಿಯು ಅವತಾರ ಮಾಡೋದು ಅಲ್ಲೇ ಹುಟ್ಟಿ ಬರೋದು ಅಲ್ಲೇ ಅವನನ್ನು ಕೊಲ್ಲಿಕೋಸ್ಕರನೇ ಅಲ್ಲೇನೇ ಭಿಂಸ ದೇವರು ಬರ್ತಾರೆ ಮುಖ್ಯ ಪ್ರಾಣಿ ಹೀಗಾಗಿ ಆ ವಂಶದಲ್ಲಿ ಪ್ರಧಾನವಾದ ಅಂಶಗಳನ್ನು ಹೇಳ್ತಾ ಹೋಗ್ಬೇಕು ಅದೇ ಆಚಾರ್ಯ ಯಾವ ರೀತಿಯಲ್ಲಿ ಸಂಗ್ರಹ ಮಾಡಿದ್ರು ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಧ್ಯಯಾ ಅಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು ಹರೇ ನಮಃ